ಕೋರಿನಿಂದ ನೋಡಲಕ್ಕ ಯಾರೋಗನೋ ಬರ್ತಾರಂತ ಹುಬ್ಬಳ್ಳಿಯಾಗ ಇರ್ತಾರಂತ ಕಾಡಿನಾಗ ಬರ್ತಾರಂತ ಬೋರಿನಿಂದ ನೋಡಲಕ್ಕ ಯಾರೋ ಏನೋ ಬರ್ತಾರಂತ ಹುಬ್ಬಳ್ಳಿಯಾಗ ಇರ್ತಾರಂತ ಕಾಡಿನಾಗ ಬರ್ತಾರಂತ ಬೋರಿನ ಬರ್ತಾರಂತ ಮಂಗಳವಾರ ಬರ್ತಾರಂತ ಬಾರಿ ದೊಡ್ಡ ಸಾವುಕಾರ ಹೊಲ ಮನಿ ಏನಿಲ್ವಂತ ಬೋರಿನಿಂದ ನೋಡಲಿಕ್ಕೆ ಯಾರೋ ಏನೋ ಬರ್ತಾರಂತ ಹುಬ್ಬಳ್ಳಿಯಾಗ ಇರ್ತಾರಂತ ಕಾಡಿನಾಗ ಬರ್ತಾರಂತ ಬೋರಿನಿಂದ ನೋಡಲಿಕ್ಕೆ ಬೆಳ್ಳ ಬಣ್ಣ ಬೆಳ್ಳಗಂತ ಕಣ್ಣು ಮಾತ್ರ ಬೆಳ್ಳಗಂತ ಬೋರಿನ ನೋಡಲಿಕ್ಕೆ ಬಿ ಎಂ ಇಂಗ್ಲಿಷ್ ಮಾತ್ರ ಬರೋದು ಅಂತ ಬಿ ಇಂಗ್ಲಿಷ್ ಮಾತ್ರ ಬರೋದಿಲ್ವಂತ ನೌಕರಿ ಒಂದು ಹಿಡಿದಾನಂತ ಮುನ್ಸಿಪಾಲ್ಟಿ ಸರ್ವೆಂಟ್ ಅಂತ ನೌಕರಿ ಒಂದ ಹಿಡಿದಾನಂತ ಮುನಿಸಿಪಾಲಿಟಿ ಸರ್ವಂಟ್ ಅಂತ ಕೋರಿ ಮೂರು ಮೊದಲಿ ಬಿಲ್ಡಿಂಗ್ ಬಂತ ಮೂರು ಗಾಡಿ ನಿಂತ ಹೊಂತ ಮೂರು ಮೊದಲಿ ಬಿಲ್ಡಿಂಗ್ ಬಂತ ಮೂರು ಗಾಡಿ ನಿಂತ ಹೊಂತ ಕಾಲಿಗೊಂದು ಆಳೈತಂತ ಕಾಲು ಮಾತ್ರ ಒಂದೈತಂತ ಕಾಲಿಗೊಂದು ಆಳೈತಂತ ಕಾಲು ಮಾತ್ರ ಒಂದೈತಂತ ನೋಡಲಿಕ್ಕೆ ಮನಿ ಮುಂದ ತೋಟೈತಂತ ಬಾವಿ ಬಾಳ ಮೋಟೈತಂತ ಮನಿ ಮುಂದ ತೋಟೈತಂತ ಬಾವಿ ಬಾಳ ಮೋಟೈತಂತ ನೀರು ಮಾತ್ರ ಒಣಗೇತಂತ ಜಾಲಿ ಮುಳ್ಳು ಬೆಳೆದಾವಂತ ನೀರು ಮಾತ್ರ ಒಣಗೈತಂತ ಜಾಲಿ ಮುಳ್ಳು ಬೆಳದಾವಂತ ಕೋರಿ ನೋಡಲಿಕ್ಕೆ ಶಿಸ್ತಿನೊಳಗೆ ಸೈನಿಕನಂತ ಕುಸ್ತಿಯೊಳಗ ಉದ್ದರಿಯಂತ ಶಿಸ್ತಿನೊಳಗೆ ಸೈನಿಕ ಕುಸ್ತಿಯೊಳಗೆ ಉದ್ದರಿಯಂತ ಬಾರಿ ದೊಡ್ಡ ಗುಣವಾನಂತ ಜೈಲಿ ಹೋಗಿ ಬಂದಾನಂತ ಬಾರಿ ದೊಡ್ಡ ಗುಣವಾನಂತ ಜೈಲಿ ಹೋಗಿ ಬಂದಾನಂತ ಕೋರಿನಿಂದ ನೋಡಲಿಕ್ಕೆ ಆಕಳ ಹಸು ಬಹಳ ಐತಂತ ಇಪ್ಪತ್ತೆರಡು ಆಕಾಳಂತ ಆಕಳ ಹಸು ಬಹಳ ಐತಂತ ಇಪ್ಪತ್ತೆರಡು ಬಂಜಿ ರೋಗ ಹಿಡಿದೈತಂತ ಪೌಡರ್ ಹಾಲ್ನ ಕುಡಿತಾರಂತ ಬಂಜೆ ರೋಗ ಹಿಡಿದೈತಂತ ಪೌಡರ್ ಹಾಲು ಕುಡಿತಾರಂತ ಕೋರಿನಿಂದ ನೋಡಲಕ್ಕ ಜೂಜುಗೀಜು ಆಡೋಲ್ಲಂತ ಬಿಡಿ ಸಿಗರೆಟ್ ಮುಟ್ಟೋ ಲಂಟ ಜೂಜು ಗೀಜು ಆಡೋ ಲಂತ ಬಿಡಿ ಸಿಗರೆಟ್ ಮುಟ್ಟೋಲಂಟ ಸೆರೆ ಸೇಂದಿ ತಟ್ಟೋ ಲಾಂತ ಗೋವಾ ಬ್ರಾಂದಿ ಬಿಗಿತಾನಂತ ತೆರೆ ಸೇಂದಿ ತಟ್ಟೋ ಲಾಂತ ಗೋವಾ ಬ್ರಾಂದಿ ಬಿಗಿತಾನಂತ ಓರಿನ್ನ ನೋಡಲಕ್ಕ ಯಾರೋ ಏನೋ ಬರ್ತಾರಂತ ಹುಬ್ಬಳ್ಳ್ಯಾಗ ಇರ್ತಾರಂತ ಕಾಡಿನಾಗ ಬರ್ತಾರಂತ ಊರಿನಿಂದ ನೋಡಲಿಕ್ಕೆ